ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ಕೇಳುವುದು ದೇವತೆಗಳ ಬ್ರಹ್ಮಜ್ಞಾನದಲ್ಲಿನ ತಾರತಮ್ಯವನ್ನು ಈ ಪದ್ಯದಿಂದ ದಾಸರು ತಿಳಿಸ್ಕೊಡ್ತಾರೆ ಆದಿತ್ಯೇಯ್ಯರು ತಿಳಿಯದಿಹ ಗುಣ ವೇದಮಾನಿಗಳೆಂದೆನಪ ವಾಣ್ಯಾದಿಗಳು ಬಲ್ಲರು ಅವರ ಅರಿಯದ ಅಗಾಧ ಗುಣಗಳನ್ನು ಭೇದ ಬೊಮ್ಮನ ಅರಿಯದ ಅಗಾಧ ಗುಣಗಳ ಲಕ್ಷ್ಮೀ ಬಲ್ಲಳು ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿ ಎಂದು ಅಂತ ಪರಮಾತ್ಮ ಒಬ್ಬನೇ ಸದ್ಗುಣಪೂರ್ಣ ಸರ್ವೋತ್ತಮ ಅಂತ ಈ ರೀತಿಯಾಗಿ ಉಪಾಸ್ಯನಾಗಿದ್ದಾನೆ ಅಂತ ತಿಳಿಸ್ತಾರೆ ಬೇರೆ ದೇವತೆಗಳು ತಿಳಿದೇ ಇರ್ತಕ್ಕಂಥ ಭಗವಂತನ ಗುಣಗಳನ್ನು ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ತಿಳ್ಕೊತಾಳೆ ಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿ ವೇದಾಭಿಮಾನಿ ಅಮುಖ್ಯ ವೃತ್ತಿಯಿಂದ ಸರಸ್ವತಿ ಭಾರತೀಯರು ಕೂಡ ವೇದಾಭಿಮಾನಿಗಳು ಆದ್ದರಿಂದ ಬೇರೆ ದೇವತೆಗಳು ತಿಳಿದೇ ಇರತಕ್ಕಂಥ ಪರಮಾತ್ಮನ ಗುಣಗಳನ್ನು ಅಮುಖ್ಯ ವೃತ್ತಿಯಿಂದ ವೇದಾಭಿಮಾನಿಗಳು ಅಂತ ಕರೆಸ್ಕೊಂಡು ಸರಸ್ವತಿ ಭಾರತೀಯರು ತಿಳ್ಕೊಂಡಿರ್ತಾರೆ ಅವರು ತಿಳಿಯದೇ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಪರಮಾತ್ಮನ ಗುಣಗಳನ್ನು ಚತುರ್ಮುಖ ಬ್ರಹ್ಮ ಆ ಸರಸ್ವತಿ ಭಾರತೀಯರಿಗಿಂತ ತಾನು ತಿಳಿದಿರ್ತಾನೆ ಚತುರ್ಮುಖ ಬ್ರಹ್ಮನಿಗಿಂತ ಲಕ್ಷ್ಮೀ ಪರಮಾತ್ಮನ ಗುಣಗಳನ್ನು ತಿಳಿದಿರ್ತಾರೆ ಈ ಎಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಉಪಾಸ್ಯನಾಗಿರ್ತಕ್ಕಂಥವ್ನೊಬ್ಬನೇ ಅಂದರೆ ಶ್ರೀಧರ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಪರಮಾತ್ಮ ಅವನೊಬ್ಬನೇ ದೋಷ ದೂರ ಕೂಡ ಪರಿಪೂರ್ಣ ಅಂತ ಶಾಸ್ತ್ರ ಹೇಳ್ತಾರೆ ಇಲ್ಲಿ ಆದಿತೇಯರು ತಿಳಿಯ ದಿಹ ಆದಿತೇಯರು ಅಂತಂದ್ರೆ ಅದಿತೇವಿ ಅದಿತಿದೇವಿ ಮಕ್ಕಳಾಗಿರ್ತಕ್ಕಂಥ ದೇವತೆಗಳು ಅವರು ಎಲ್ಲಿರ್ತಾರೆ ಅಂದರೆ ಅವರು ಆಯಾ ಆವರಣಗಳಲ್ಲಿ ನಿಯಾಮಕರಾಗಿ ನೆಲೆಸಿರ್ತಕ್ಕಂಥ ಭಗವದ್ ರೂಪಗಳನ್ನು ತಿಳ್ಕೊಂಡು ಉಪಾಸನೆಯನ್ನು ಮಾಡ್ತಾ ಅಲ್ಲಿ ಇರ್ತಾರೆ ಎಲ್ಲ ಆವರಣಗಳಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ ಪುರಾಣಗಳು ಈ ಬ್ರಹ್ಮಾಂಡದ ವಿಸ್ತಾರವನ್ನು ಐವತ್ತು ಕೋಟಿ ಯೋಜನಾ ಅಂತ ತಿಳಿಸುತ್ತೆ ಅಷ್ಟೇ ಎತ್ತರ ಮತ್ತು ಗೋಲಾಕಾರವಾಗಿರ್ತಕ್ಕಂಥದ್ದು ಈ ಬೃಹತ್ ಬ್ರಹ್ಮಾಂಡ ಅದರ ಗೋಡೆ ಎಷ್ಟು ದಪ್ಪ ಇದೆ ಅಂತ ಕೇಳಿದ್ರೆ ಅದಕ್ಕೆ ಎರಡು ಪಟ್ಟು ಹೆಚ್ಚು ದಪ್ಪವಾಗಿರ್ತಕ್ಕಂಥ ಪೃಥ್ವಿ ಎನ್ನು ಮಹಾಭೂತದ ಆವರಣ ಇದೆ ಅದರ ಮುಂದೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ದಪ್ಪವಾಗಿರ್ತಕ್ಕಂಥ ಜಲಾವರಣ ಮುಂದೆ ಮುಂದೆ ಹೀಗೆ ಕ್ರಮವಾಗಿ ಹತ್ತು ಪಟ್ಟು ಹೆಚ್ಚು ದಪ್ಪದ ಅಗ್ನಿ ವಾಯು ಆಕಾಶ ಅಹಂಕಾರ ತತ್ವ ಮಹತತ್ವ ತ್ರಿಗುಣಗಳು ಎಲ್ಲ ಆವರಣಗಳು ಒಂದಾದ ಮೇಲೆ ಒಂದು ಒಂದಕ್ಕಿಂತ ಒಂದು ಹತ್ತತ್ತು ಪಟ್ಟು ಹೆಚ್ಚು ದಪ್ಪದಲ್ಲಿ ಇರ್ತಕ್ಕಂಥದ್ದು ಆಕಾಶ ಅಹಂಕಾರ ಈ ಆವರಣಗಳ ನಡುವೆ ಆಕಾಶ ಆವರಣಕ್ಕಿಂತ ಸ್ವಲ್ಪ ಹೆಚ್ಚು ದಪ್ಪದ ತತ್ವದ ಆವರಣವು ಕೂಡ ಅಲ್ಲಿ ಇದೆ ಅದು ಇನ್ನೂ ಹೆಚ್ಚು ದಪ್ಪ ಅಂತ ಅದೇ ರೀತಿಯಾಗಿ ಬುದ್ಧಿ ತತ್ವದ ಆವರಣ ಅಂತ ಈ ಎಲ್ಲ ಆವರಣಗಳಲ್ಲಿ ಆಯಾ ಆವರಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ವಾಸ ಇದ್ದು ಅಲ್ಲಿಂದಲೇ ಭಗವಂತನನ್ನು ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಯಾರನ್ನ ಉಪಾಸನೆ ಮಾಡ್ತಾರೆ ಅಂದರೆ ಆಯಾ ಆವರಣಕ್ಕೆ ನಿಯಾಮಕನಾಗಿರ್ತಕ್ಕಂಥ ಮತ್ತು ಆ ಆವರಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡತಕ್ಕಂಥ ಭಗವಂತನನ್ನೇ ಸರ್ವೋತ್ತಮ ಅಂತ ನಿಶ್ಚಯ ಜ್ಞಾನದಿಂದ ತಿಳ್ಕೊಂಡು ಉಪಾಸನೆಯನ್ನು ಮಾಡ್ತಾರೆ ಆ ಭಗವದ್ ರೂಪಗಳು ಆವರಣದಷ್ಟೇ ಗಾತ್ರ ಹೇಗೆ ದುಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ ಪಾತ್ರೆಗಳಲ್ಲಿ ತುಂಬಿರ್ತಕ್ಕಂಥ ನೀರು ಪಾತ್ರೆಯಷ್ಟೇ ಗಾತ್ರ ಇದೆ ಅಂತ ಹೇಳ್ತೀವಲ್ಲ ಹಾಗೇ ಆಯಾ ಆವರಣದಲ್ಲಿ ಇರ್ತಕ್ಕಂಥ ಭಗವದ್ರೂಪಗಳು ರೂಪಗಳು ಕೂಡ ಆಯಾ ಆವರಣದಷ್ಟೇ ಗಾತ್ರ ಮೇಲೆ ಮೇಲಿನ ಆವರಣಗಳ ನಿಯಾಮಕ ಭಗವದ್ ಕೆಳ ಕೆಳಗಿನ ಆವರಣಗಳ ಅಭಿಮಾನಿಗಳು ತಿಳಿದಿರೋದಿಲ್ಲ ಅವರು ತಿಳಿದೇ ಇದ್ದ ರೂಪಗಳು ಮತ್ತು ಅವುಗಳ ವಿಸ್ತಾರವನ್ನು ಮೇಲೆ ಮೇಲಿನ ಆವರಣ ದೇವತೆಗಳು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹೀಗೆ ತಾರತಮ್ಯದಿಂದ ಎಲ್ಲರ ಜ್ಞಾನ ಅನ್ನೋದು ಇರ್ತಕ್ಕಂಥದ್ದು ಬ್ರಹ್ಮ ತಾರತಮ್ಯ ಅದೇ ರೀತಿಯಾಗಿ ಪರಮಾತ್ಮನ ದರ್ಶನ ಆಗೋದು ಕೂಡ ತಾರತಮ್ಯ ಪೂರ್ವವಾಗಿ ಎಲ್ಲರಿಗೂ ರೀತಿಯಾಗಿ ಒಂದೇ ರೀತಿ ಅಲ್ಲ ವೇದ ಮಾನಿಗಳೆಂದೆನಿಪ ವಾಣ್ಯಾದಿಗಳು ಬಲ್ಲರು ಮಾನಿ ಅಭಿಮಾನಿ ಅಂತ ಎಲ್ಲ ದೇವತೆಗಳು ಕೂಡ ವೇದಾಭಿಮಾನಿಗಳು ಮತ್ತು ವೇದ ಋಷಿಗಳು ಅಂತ ವೇದ ಮಂತ್ರಗಳಿಂದ ಪರಮಾತ್ಮನ ಗುಣಗಳನ್ನು ತಿಳಿದು ಉಪಾಸನೆಯನ್ನು ಮಾಡುತ್ತಾರೆ ಆದರೆ ಸರಸ್ವತಿ ಭಾರತೀಯರು ಸಕಲ ವೇದಕ್ಕೆ ಅಭಿಮಾನಿಗಳು ಉಳಿದ ದೇವತೆಗಳು ಎಲ್ಲ ವೇದಗಳಿಗೆ ಅಭಿಮಾನಿಗಳು ಅಂತಲ್ಲ ಆಯಾ ಭಾಗಗಳು ವೇದದ ಕೆಲವು ಕೆಲವು ಭಾಗಗಳಿಗೆ ಕೆಲವು ಕೆಲವು ದೇವತೆಗಳು ಅಭಿಮಾನಿಗಳು ಪರಮ ಮುಖ್ಯ ವೃತ್ತಿಯಿಂದ ವೇದಾಭಿಮಾನಿ ಅಂದರೆ ದೇವಿ ಅಮುಖ್ಯ ವೃತ್ತಿಯಿಂದ ಸರಸ್ವತಿ ಭಾರತೀಯರು ಅದಕ್ಕಿಂತ ಕಡಿಮೆ ಕೆಲವು ವೇದದ ಕೆಲವು ಕೆಲವು ಭಾಗಗಳಿಗೆ ಮಾತ್ರ ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳು ಅಭಿಮಾನಿಗಳು ಅಂತ ಆದ್ದರಿಂದ ಬೇರೆ ಎಷ್ಟೋ ವೇದಗಳಿಂದ ತಿಳಿದೇ ಇರತಕ್ಕಂಥ ಪರಮಾತ್ಮನ ಜ್ಞಾನಾನಂದ ಮೊದಲಾಗಿರ್ತಕ್ಕಂಥ ಅನಂತ ಗುಣಗಳನ್ನ ವಾಣಿ ಭಾರತೀಯರು ಬಲ್ಲರು ಇವರು ಅರಿಯದ ಅಗಾಧ ಗುಣಗಳನ್ನು ವೇದ ಬಲ್ಲನು ವೇದ ಅಂದರೆ ಶತ್ರುಮುಖ ಬ್ರಹ್ಮದೇವರು ವೇದ ಧಗಾರ ದೊಡರು ವಾಣಿ ಮತ್ತು ಭಾರತೀಯರು ಅರಿಯದೇ ಇರತಕ್ಕಂಥ ಸತ್ವಾವರಣದ ಆಚೆಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ವೇದ ಅಂದರೆ ಚತುರ್ಮುಖ ಬ್ರಹ್ಮ ಸರಸ್ವತಿ ಭಾರತೀ ಹೆಚ್ಚು ತಿಳಿತಾನೆ ಈ ವಾಣಿ ಅಥವಾ ಸರಸ್ವತಿ ಭಾರತೀಯರಿಗಿಂತ ತಿಳಿಯಲಾಗದೇ ಇರ್ತಕ್ಕಂಥ ಬೇರೋ ಎಷ್ಟೋ ಜ್ಞಾನಾದಿ ಗುಣಗಳನ್ನು ಬ್ರಹ್ಮವಾಯುದೇವರು ಸರಸ್ವತಿ ಭಾರತೀಯರಿಗಿಂತ ಹೆಚ್ಚಾಗಿ ತಿಳಿದಿರ್ತಾರೆ ಬೊಮ್ಮನ ಅರಿಯದ ಅಗಾದ ಗುಣಗಳ ಲಕ್ಷ್ಮಿ ಬೆಲ್ಲಳು ತಾರತಮ್ಯ ಬೊಮ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅವನು ಅರಿಯದೇ ಇರತಕ್ಕಂಥ ತಿಳಿಯದೇ ಇರತಕ್ಕಂಥ ಅಗಾಧವಾಗಿರ್ತಕ್ಕಂಥ ಪರಮಾತ್ಮನ ಅನಂತ ಗುಣಗಳನ್ನು ಆ ಬ್ರಹ್ಮದೇವರು ವಾಯುದೇವರಿಗಿಂತ ಹೆಚ್ಚಾಗಿ ಲಕ್ಷ್ಮೀದೇವಿ ಬಲ್ಲಳು ಯಾಕೆ ಅಂದರೆ ದೇಶತಃ ಕಾಲತಃ ಪರಮಾತ್ಮರ ಜೊತೆಗೆ ಇರತಕ್ಕಂಥವಳು ಲಕ್ಷ್ಮೀದೇವಿ ಎಲ್ಲ ದೇಶ ಎಲ್ಲ ಕಾಲದಲ್ಲಿ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಲಕ್ಷ್ಮೀದೇವಿಯಲ್ಲಿರ್ತಾಳೋ ಅಲ್ಲಿ ಪರಮಾತ್ಮ ಇರ್ತಾನೆ ಪರಮಾತ್ಮನಂತೆ ಲಕ್ಷ್ಮೀದೇವಿಯು ಕೂಡ ಸದಾ ಸರ್ವತ್ರ ವ್ಯಾಪ್ತಳಾಗಿರ್ತಕ್ಕಂಥವಳು ಪರಮಾತ್ಮನ ವ್ಯಾಪ್ತಿಯನ್ನು ಸದಾ ಪ್ರತ್ಯಕ್ಷ ದರ್ಶನದಿಂದ ಕಾಣ್ತಕ್ಕಂಥವಳು ಬ್ರಹ್ಮವಾಯುಗಳು ಹೀಗೆ ಸದಾ ಸರ್ವತ್ರ ವ್ಯಾಪ್ತರಲ್ಲ ಆದ್ದರಿಂದ ಅವರು ತಿಳಿದೇ ಇರತಕ್ಕಂಥ ಪರಮಾತ್ಮನ ಆದಿ ಅಂತ್ಯಗಳಿಲ್ಲದೆ ಇರತಕ್ಕಂಥ ವ್ಯಾಪ್ತಿಯನ್ನು ಅಗಾಧ ಗುಣ ಸಂಪತ್ತನ್ನು ವಾಯುಗಳಿಗಿಂತ ಹೆಚ್ಚಾಗಿ ಲಕ್ಷ್ಮೀ ದೇವಿ ತಿಳಿದಿರ್ತಾಳೆ ಭಗವಂತನ ಅನಂತಾನಂತ ಗುಣಗಳೆಲ್ಲವನ್ನೂ ಕೂಡ ಭಗವಂತನೇ ತಿಳಿಯೋಕ್ಕೆ ಸಾಧ್ಯ ಅವುಗಳ ಅನಂತಾನಂತ ಅಂಶಗಳಲ್ಲಿ ಅಂಶ ಲಕ್ಷ್ಮಿಗೆ ಗೊತ್ತು ಅಷ್ಟೇ ಅವಳು ತಿಳಿದಿದ್ದರ ಕೋಟಿಯಲ್ಲಿ ಒಂದು ಅಂಶ ಬ್ರಹ್ಮವಾಯುಗಳಿಗೆ ಗೊತ್ತು ಅವರು ತಿಳ್ಕೊಂಡಿರೋದ್ರಲ್ಲಿ ನೂರನೇ ಒಂದು ಅಂಶ ಸರಸ್ವತಿ ಭಾರತೀಯರು ತಿಳ್ಕೊಂಡಿದ್ದಾರೆ ಹೀಗೆ ಇತರ ದೇವತೆಗಳಿಗೂ ಸೋತ್ತಮರು ಅಂತಾದರೆ ಎಲ್ಲರಿಗಿಂತ ಉತ್ತಮನಾಗಿರ್ತಕ್ಕಂಥವನು ಸರ್ವೋತ್ತಮ ಪರಮಾತ್ಮ ಏನಂತ ತಿಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿ ಎಂದು ಪರಮಾತ್ಮ ಒಬ್ಬನೇ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ದೋಷ ದೂರ ಇತ್ಯಾದಿ ತಿಳ್ಕೊಂಡಿದ್ದಾರೆ ಲಕ್ಷ್ಮೀ ಬ್ರಹ್ಮಾದಿಗಳು ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮ ಒಬ್ಬನೇ ತಮ್ಮ ಶಕ್ತಿಯಾನುಸಾರ ಉಪಾಸ್ಯ ಲಕ್ಷ್ಮಿ ಪರಮಾತ್ಮನನ್ನ ಮಾತ್ರ ಉಪಾಸನೆ ಮಾಡ್ತಾಳೆ ಹಾಗೆ ಲಕ್ಷ್ಮಿಯಿಂದಲೂ ಉಪಾಸನಕ್ಕೆ ಒಳಪಟ್ಟವನು ಅಂತಾದರೆ ಪರಮಾತ್ಮ ಮಾತ್ರ ಸಾಕಲ್ಲೆಯನ್ನು ಪೂರ್ತಿಯಾಗಿ ಉಪಾಸನೆ ಮಾಡಲಿಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ ಆದರೂ ಕೂಡ ಭಗವಂತ ಇಂಥ ಅಲ್ಪ ಉಪಾಸನೆಗೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ ಅವನ ಕಾರುಣ್ಯದ ವಿಷಯವನ್ನು ಹೇಳ್ತಾರೆ ಭಗವಂತ ವ್ಯಾಪಕತ್ವಾದು ವಿಷ್ಣು ಅಂತ ವಿಷ್ಣು ಹೆಸರಿನಿಂದ ಪ್ರಸಿದ್ಧ ವಿಷ್ಣು ಅಂದರೂ ಪರಮಾತ್ಮನೇ ಪರಬ್ರಹ್ಮ ಅಂದರೂ ಪರಮಾತ್ಮನೇ ಅಂದರೆ ದೋಷ ದೂರ ಗುಣಪರಿಪೂರ್ಣ ಅಂತ ಆದ್ದರಿಂದ ಪರಮಾತ್ಮ ಒಬ್ಬನೇ ಸದ್ಗುಣಪೂರ್ಣನೆಂದು ಉಪಾಸ್ಯ ಸದ್ಗುಣಪೂರ್ಣ ಅಂತ ಹೇಳಿದ್ರೆ ಎರಡು ಅರ್ಥ ಸದ್ಗುಣಗಳಿಂದ ಅವನು ಪೂರ್ಣ ಅನ್ನೋದು ಒಂದು ಅರ್ಥ ಸದ್ಗುಣಗಳೇ ಅವನಲ್ಲಿ ತುಂಬಿದೆ ಅಂತ ಇನ್ನೊಂದೇನು ಅಂದರೆ ಅವನ ಸದ್ಗುಣ ಪ್ರತಿಯೊಂದು ಪೂರ್ಣ ಅಂತ ಒಂದು ಗುಣ ಹೆಚ್ಚು ಒಂದು ಗುಣ ಕಡಿಮೆ ಅಂತ ಈ ರೀತಿಯಾಗಿ ವ್ಯತ್ಯಾಸಗಳಿಲ್ಲ ಯಾವ ಗುಣದಲ್ಲೂ ಕೂಡ ಅಪೂರ್ಣತೆ ಅನ್ನೋದಿಲ್ಲೇ ಇಲ್ಲ ಹೀಗಿರ್ತಕ್ಕಂಥವನು ಪರಮಾತ್ಮ ಅವನೊಬ್ಬನೇ ಸರ್ವೋತ್ತಮ ಸದ್ಗುಣ ಪೂರ್ಣ ಈ ದೋಷದೂರತ್ವ ಮತ್ತು ಗುಣಪರಿಪೂರ್ಣತ್ವ ಎರಡೂ ಚಿಂತನೆಯನ್ನು ಲಕ್ಷ್ಮೀದೇವಿ ನಂತರದಲ್ಲಿ ಬ್ರಹ್ಮವಾಯಿಗಳು ಆಮೇಲೆ ಸರಸ್ವತಿ ಭಾರತಿ ಹೀಗೆ ಎಲ್ಲರೂ ಕೂಡ ತಾರತಮ್ಯದಿಂದ ಉಪಾಸನೆ ಮಾಡ್ತಾರೆ ಅನಂತ ಕಾಲದಿಂದ ಅನಾದಿ ಕಾಲದ ತನಕ ಎಲ್ಲ ವೇದಗಳು ಉಪಾಸನೆ ಮಾಡಿದರೂ ಸಕಲೇನ ಪರಿಪೂರ್ಣ ಮಾಡಲಿಕ್ಕೆ ಆಗಿಲ್ಲ ಪರಮಾತ್ಮನ ಜ್ಞಾನ ಆಗಲಿ ಆನಂದ ಆಗಲಿ ಯಾವುದೂ ಕೂಡ ಅಲ್ಪ ಅಂತಿಲ್ಲ ಎಲ್ಲವೂ ಕೂಡ ಪೂರ್ಣವಾಗೇ ಇರ್ತಕ್ಕಂಥದ್ದು ಅಗಾಧವಾಗಿದೆ ಮಾಧವನ ಆನಂದಾದಿ ಗುಣಂಗಳ ಅನಾದಿ ಕಾಲದಿಂದ ಗಣಿತವೆಂಬುದೇ ಹೀಗೆ ತಿಳ್ಕೊಳ್ಳುವುದೇ ಫಲವಿದು ಬಾಳುವುದಕ್ಕೆ ಜೀವನದ ಸಾರ್ಥಕತೆ ಬೇರೆಯವರಲ್ಲಿ ಇದು ಪರಮಾತ್ಮನಿಗೆ ಹೋಲಿಸಿದರೆ ಅತ್ಯಲ್ಪ ಏನೂ ಇಲ್ಲ ಅಂತ ಹೇಳಬೇಕು ಹಾಗೆ ನೆಗ್ಲಿಜಿಬಲ್ ಅಮೌಂಟ್ ಅಂತೀವಲ್ಲ ಹಾಗೆ ಆದ್ದರಿಂದ ಅನಂತವಾಗಿರ್ತಕ್ಕಂಥ ಆಕಾಶದಲ್ಲಿ ಹಕ್ಕಿ ಶಕ್ತಿ ಇದ್ದಷ್ಟು ಹೇಗೆ ಹಾಗೆ ಉಪಾಸಕರು ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವರವರ ಯೋಗ್ಯತಾನುಸಾರ ಎಲ್ಲರೂ ಕೂಡ ಉಪಾಸನೆಯನ್ನು ಮಾಡಲೇಬೇಕು ಈ ದೋಷದೂರತ್ವ ಮತ್ತು ಗುಣಪರಿಪೂರ್ಣತ್ವ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆ ಎರಡು ಎರಡೂ ಭಾಗದಲ್ಲಿ ಮುದ್ರಿತ ಆಗಿದ್ದರೆ ಅದು ವ್ಯಾಲಿಡ್ ಚಲಾವಣೆಗೆ ಬರುತ್ತೆ ಕೇವಲ ದೋಷದೂರತ್ವ ಅಥವಾ ಗುಣಪರಿಪೂರ್ಣತ್ವ ಒಂದೇ ಉಪಾಸನೆ ಮಾಡಿದ್ವಿ ಅಂತಾದರೆ ಅದು ಹಸದುಪಾಸನೆ ಆಗತ್ತೆ ಅದರಿಂದ ಫಲ ಇಲ್ಲ ಹೇಗೆ ಅಂದರೆ ಒಂದು ನೋಟು ಅಥವಾ ಕಾಯನ್ನು ಒಂದು ಭಾಗದಲ್ಲಿ ಮುದ್ರಿತ ಆಗಿ ಇನ್ನೊಂದು ಭಾಗದಲ್ಲಿ ಮುದ್ರಿತ ಆಗಿಲ್ಲದೆ ಇದ್ದರೆ ಅದನ್ನು ಚಲಾವಣೆಗೆ ಉಪಯೋಗ ಇಲ್ಲ ಇನ್ವ್ಯಾಲಿಡ್ ಕಾಯಿನ್ ಅಂತ ಕರಿತೀವಿ ಹಾಗೆ ಪರಮಾತ್ಮನ ಉಪಾಸನೆಯು ಕೂಡ ದೋಷ ವಿಧೂರತ್ವ ಗುಣಪರಿಪೂರ್ಣ ಅಥತ್ವ ಎರಡನ್ನೂ ಉಪಾಸನೆ ಮಾಡಿದರೆ ಅದು ಸದುಪಾಸನೆ ಅಂತ ಕರ್ಕೊಂಡು ಮೋಕ್ಷಕ್ಕೆ ಸಾಧನ ಆಗತ್ತೆ ಈ ರೀತಿಯಾಗಿ ಎಲ್ಲರೂ ಅವರವರ ಯೋಗ್ಯತಾನುಸಾರ ಉಪಾಸನೆಯನ್ನು ಮಾಡಲೇಬೇಕು ದೃಷ್ಟಾಂತ ಕೊಡ್ತಾರೆ ಹಕ್ಕಿ ತನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮೇಲಕ್ಕೆ ಹೆಂಗ್ ಹಾಗೆ ಈ ಜೀವಾಕ್ಯ ಪಕ್ಷಿಯು ಕೂಡ ಎರಡು ರೆಕ್ಕೆಗಳಿದೆ ಸದಾಚಾರ ಸದ್ವಿಚಾರ ಅಂತ ಎರಡು ರೆಕ್ಕೆಗಳು ಅದನ್ನ ಕಾಪಾಡಿಕೊಂಡು ಒಂದೇ ರೆಕ್ಕೆ ಇದ್ದರೆ ಹಕ್ಕಿ ಆಕಾಶದ ಕಡೆ ಹಾರಕ್ಕಾಗಲ್ಲ ಅದೇ ರೀತಿಯಾಗಿ ಈ ಜೀವಾಕ್ಯ ಪಕ್ಷಿನೂ ಕೂಡ ಮೋಕ್ಷದ ಕಡೆಗೆ ಹಾರೋಕ್ಕಾಗಲ್ಲ ಆದ್ದರಿಂದ ಸದಾಚಾರ ಸದ್ವಿಚಾರ ಎರಡು ರೆಕ್ಕೆಗಳನ್ನು ಜೋಪಾನವಾಗಿ ಆ ಜೀವಾಕ್ಯ ಪಕ್ಷಿ ಕಾಪಾಡಿಕೊಂಡು ತನ್ನಗೆ ಪ್ರಾಮಾಣಿಕವಾಗಿ ಎಷ್ಟು ಎತ್ತರ ಹಾರಕ್ಕೆ ಸಾಧ್ಯವೋ ಆ ರೀತಿಯಾಗಿ ಪ್ರಯತ್ನ ಮಾಡಿದರೆ ಆ ಪ್ರಾಮಾಣಿಕತೆಗೆ ಆ ಭಕ್ತಿಗೆ ಶ್ರದ್ಧೆಗೆ ಭಗವಂತ ಮೆಚ್ಚಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತಹ ಪರಮಾತ್ಮನೇ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥವನು ಲಕ್ಷ್ಮಿ ಬ್ರಹ್ಮಾದಿಗಳಿಂದ ಉಪಾಸ್ಯ ಲಕ್ಷ್ಮಿ ಮತ್ತು ಪರಮಾತ್ಮ ನಿತ್ಯಾಭಿಯೋಗಿಗಳು ಅಂತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಭಾಗವತ ಪರಮಾತ್ಮನನ್ನು ಅವ್ಯಭಿಚಾರಿ ಅಂತ ವರ್ಣನೆ ಮಾಡ್ತಾರೆ ವ್ಯಭಿಚಾರಿ ದೋಷ ಅಂದರೆ ಏನು ಅಂದರೆ ಒಂದು ಗುಣ ಇದ್ದರೆ ಇನ್ನೊಂದು ಇರೋದಿಲ್ಲ ಅದಕ್ಕೆ ವ್ಯಭಿಚಾರಿ ದೋಷ ಅಂತ ಇದು ಒಂದು ಅವನಲ್ಲಿ ಇರ್ತಕ್ಕಂಥ ಗುಣ ಅವನಲ್ಲಿ ಮಾತ್ರ ಅಲ್ಲದೆ ಇನ್ನೊಬ್ಬನಲ್ಲೂ ಕಂಡು ಇದನ್ನು ವ್ಯಭಿಚಾರಿ ದೋಷಗಳು ಅಂತ ಪರಮಾತ್ಮನ ಹರಿ ವ್ಯಭಿಚಾರಿತ್ವ ಅನ್ನೋ ದೋಷ ಸರ್ವತ ಇಲ್ಲ ಅವನನ್ನು ಅವ್ಯಭಿಚಾರಿ ಅಂತ ಭಾಗವತಾದಿಗಳು ವರ್ಣನೆ ಮಾಡ್ತಾ ಇದೆ ಇಂತಹ ಪರಮಾತ್ಮ ಶ್ರೀಧರನೊಬ್ಬನೇ ಶ್ರೀಧರ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನೊಬ್ಬನೇ ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಅವನೊಬ್ಬನೇ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಸರ್ವೋತ್ತಮ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತತ್ವ ಸರ್ವ ಶಬ್ದ ವಾಚ್ಯತ್ವ ಎಲ್ಲವೂ ಆಗಿದ್ದಾನೆ ಅಂತ ಉಪಾಸನೆಯನ್ನು ಮಾಡಬೇಕು ಯಥಾಶಕ್ತಿ ಯಥಾ ಜ್ಞಪ್ತಿ ಪ್ರಾಮಾಣಿಕವಾಗಿ ಉಪಾಸನೆಯನ್ನು ಮಾಡಬೇಕು ಆಗ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ